ಹದಿನೆಂಟನೆಯ ತರಂಗ ಕೌಶಿಕನು ಆಶ್ರಮಕ್ಕೆ ಬರುವ ವೇಳೆಗೆ ಸಂಜೆಯು ಕಳದು ರಾತ್ರಿಯಾಗಿದೆ ಆತನಿಗೆ ಇಂದು ಹಸಿವು ನೀರಡಿಕೆಯೂ ಅಷ್ಟಿಲ್ಲ ಅಥವಾ ಇಲ್ಲವೇ ಇಲ್ಲ ಆತನಿಗೆ ಆ ಜಗತ್ಪ್ರಾಣದ ವಿಷಯ ಬಿಟ್ಟು ಇನ್ನೂ ಯಾವುದೂ ಬೇಕೇ ಇಲ್ಲ ಮತ್ತೆ ಸಂಯಮ ಮಾಡಿ ಕುಳಿತು ಛಾಯಾಪುರುಷನನ್ನು ಕೇಳುವುದಕ್ಕೆ ಏನೋ ಏನೋ ಬೇಡ ಕೇಳುವುದಕ್ಕೆ ಏನೋ ಬೇಡ ಹೊಟ್ಟೆ ಹಸಿದಿದೆ ಅಟ್ಟ ಅಡುಗೆ ಸಿದ್ಧವಾಗಿದೆ ಸ್ನಾನ ಕೇಳು ಎನ್ನುತ್ತಿದ್ದಾರೆ ಆದರೆ ಹ್ಞೂ ಎಂದು ಒಳಗಳಿಗೆ ಏನೋ ಯೋಚನೆಯಲ್ಲಿರುವಂತೆ ಇರುವ ಒಂದು ಭಾವ ಆಶ್ರಮಕ್ಕೆ ಬರುವ ವೇಳೆಗೆ ಯಾರೋ ಬಂದಿದ್ದಾರೆ ಬದುಹೊತ್ತಿನಿಂದ ಕಾದಿದ್ದಾರಂತೆ ವಿಶ್ವಾಮಿತ್ನಿಗೆ ಅಯ್ಯೋ ಪಾಪ ಎನಿಸಿ ವಿಚಾರಿಸಿದನು ಬಂದಿರುವನು ಬಂದಿರುವವನು ತ್ರಿಶಂಕು ಮಹಾರಾಜ ರಾಜ್ಯಾದಿಗಳನ್ನೆಲ್ಲ ಬಿಟ್ಟು ಏನೋ ಒಂದು ಆಸೆಯಿಂದ ಆಶ್ರಮ ಆಶ್ರಮಗಳನ್ನೆಲ್ಲ ತಿರುಗುತ್ತಿದ್ದಾನೆ ಆತನ ಬಯಕೆಯನ್ನು ನೆರವೇರಿಸುವುದಕ್ಕಾಗಿ ಮಾತುಕೊಟ್ಟರೆ ಎಲ್ಲವನ್ನೂ ಅರಿಕೆ ಮಾಡಿಕೊಳ್ಳುತ್ತೇನೆ ವಿಶ್ವಾಮಿತನು ಸೂಕ್ಷ್ಮವಾಗಿ ಉಪಚಾರ ಮಾಡಿ ಮಹಾರಾಜ ಆಯಾಸದಿಂದ ಬಳದಿರುವೆ ಬಳಲಿರುವೆ ಈ ರಾತ್ರಿ ವಿಶ್ರಮಿಸಿಕೊ ನಾಳೆಯ ದಿನ ಎಲ್ಲವೂ ವಿಚಾರ ಮಾಡೋಣ ಎಂದನು ತ್ರಿಶೂ ಕವಿಗೆ ಆತುರ ಇಲ್ಲ ತಾವೇ ಗತಿ ಎಂದು ಬಂದಿದ್ದೇನೆ ತಮ್ಮಿಂದ ನನ್ನ ಆಸೆ ತೀರುವುದೆಂಬ ಆಸೆ ಬೆಟ್ಟದಷ್ಟಿದೆ ಅದು ಉಂಟು ಇಲ್ಲ ಎನ್ನುವುದು ಗೊತ್ತಾಗುವವರೆಗೂ ನನಗೆ ಊಟ ಕೂಡ ಬೇಕಾಗಿಲ್ಲ ನನ್ನಿಂದ ನಿನ್ನ ಆಸೆಯು ನೆರವೇರುವುದು ಎಂದು ಯಾರು ಹೇಳಿದರು ಭಗವಾನರ ಮುಖದಿಂದ ತಿಳಿಯಿತು ಭಗವಾನರು ಎಂದರೆ ವಸಿಷ್ಠರು ಏನು ವಸಿಷ್ಠರು ನನ್ನಿಂದ ಆಗುವುದು ಎಂದು ಹೌದು ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು ಕೂಡಲೇ ತ್ರಿಶೂ ಕವಿನ ಇಮ್ಮಡಿಯಾದ ಆತುರದಿಂದ ಏನು ಎಂದು ವಿಚಾರಿಸಬೇಕು ಆದರೆ ಆ ತಪಸ್ವಿ ಜನ ಸಹಜವಾದ ಶಾಂತತೆಯನ್ನು ಬಿಡದೆ ಕೇಳಿದನು ಹಾಗಾದರೆ ಸಂದೇಹವಿಕೆ ಭಗವಾನರ ಅಪ್ಪಣೆಯಾಗಿದೆ ಎಂದರೆ ಅದು ಆಗಿಯೇ ಆಗುವುದು ಅಗತ್ಯವಾಗಿಯೂ ಆಗುವುದು ಏಳು ಇನ್ನು ಊಟ ಮಾಡು ತಿಂಕುವಿಗೆ ಆಶ್ಚರ್ಯವಾಯಿತು ದೇವ ಆಸೆ ಬೆಟ್ಟದಷ್ಟು ಬೆಟ್ಟವನ್ನು ಕರೆದು ಕಡದನ್ನು ಕುಡಿಬೇಕು ಎಂಬಷ್ಟು ದೊಡ್ಡದು ಆಗಲಿ ಚಿಂತೆ ಇಲ್ಲ ಬೇಕಾದರೆ ನಂದು ಬ್ರಹ್ಮಾಂಡ ಬ್ರಹ್ಮಾಂಡವನ್ನೇ ಸೃಷ್ಟಿಸೋಣ ಹೌದು ಋಷಿಯಿಂದ ನನ್ನ ಆಸೆಯೂ ಅಂತಹುದೇ ನಾನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಮಿತ್ರ ವಿಶ್ವಾಮಿತ್ರನು ಬೆಚ್ಚಿಬಿದ್ದನು ಆಶ್ಚರ್ಯದಿಂದ ಏನು ಎಂದು ಮತ್ತೆ ಕೇಳಿದನು ತ್ರಿಶಂಕುವಿಗೆ ಗಾಬರಿ ಗಾಬರಿ ಎಲ್ಲಿ ಆಗುವುದಿಲ್ಲ ಎಂದು ಬಿಡುವನು ಎಂಬ ಶಂಕೆ ತಾನೇ ತಾನಾಗಿ ಕುಗಿದ ಸಶರೀದನಾಗಿ ಸ್ವರ್ಗಕ್ಕೆ ಹೋಗಬೇಕು ಎಂದರು ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು ತಾನು ಇದೇ ದೇಹದಲ್ಲಿ ಬ್ರಾಹ್ಮಣನಾಗಬೇಕು ಎನ್ನುತ್ತಿರುವವನು ಇಬ್ಬರಿಗೂ ಚೆನ್ನಾಗಿ ಗಂಡು ಬಿತ್ತು ಎಂದು ದೀರ್ಘವಾಗಿ ಆಲೋಚಿಸಿದನು ಆಯಿತು ವಶಿಷ್ಠರು ನನ್ನಿಂದ ಆಗುವುದು ಎಂದು ಯಾವಾಗ ಹೇಳಿದರು ವಶಿಷ್ಠರ ಆಶ್ರಮದಲ್ಲಿ ನಡೆದುದೆಲ್ಲವನ್ನು ತ್ರಿಶಂಕುವು ಸೂಕ್ಷ್ಮವಾಗಿ ಹೇಳಿದನು ಕಾಮ್ಯ ಕರ್ಮವೆಂದು ವಸಿಷ್ಠರು ಮಾಡಿಸುವುದಿಲ್ಲವೆಂದರು ಅರುಂಧತಿ ದೇವಿಯು ಮಾತು ಸಹಜವಾದ ವಾತ್ಸಲ್ಯದಿಂದ ಇಷ್ಟಾರ್ಥ ಸಿದ್ಧಿಯಾಗಲೆಂದರು ಮತ್ತೆ ಭಗವಾನರ ಬಳಿಗೆ ಹೋಗಲು ಧೈರ್ಯ ಸಾಲದೆ ವಸಿಷ್ಠ ಪುತ್ರರ ಬಳಿಗೆ ಹೋಗಿ ಅಲ್ಲಿ ಮಾತಾಡುತ್ತಾ ಇರುವಾಗ ಒಬ್ಬರು ಇನ್ನೂ ಯಾರಾದರೂ ಶಕ್ತರನ್ನು ಹುಡುಕಿಕೊಂಡು ಹೋದರಾಯಿತು ಎಂದರು ಇನ್ನೊಬ್ಬರು ಕುಲಬರುವನ್ನು ಬಿಡುವುದೇ ಎಂದರು ಮತ್ತೊಬ್ಬರು ಬಿಟ್ಟರೆ ಬಿಟ್ಟರೆ ಚಂಡಾಲತೆಗೆ ಬರುವುದು ಎಂದರು ತಾನು ಹೀಗೆಂದಿನಲ್ಲ ಎಂದು ಖಿನ್ನನಾಗುತ್ತಿದ್ದ ಹಾಗೆಯೇ ಭಗವಾನರೇ ಬಂದು ದಕ್ಷಿಣಕ್ಕೆ ಹೋಗು ಅಲ್ಲಿ ರಾಜಶ್ರಿಯೊಬ್ಬ ಉಂಟು ಆತನಿಂದ ಈ ಕೆಲಸವಾಗುವುದು ನೀನು ಇನ್ನೊಬ್ಬನನ್ನು ಗುರುವೆಂದು ಅಂಗೀಕರಿಸುವವರೆಗೂ ಈ ಚಾಂಡಾಲವು ನಿನ್ನನ್ನು ಮುಟ್ಟದಿರಲಿ ಎಂದು ಅಪ್ಪರೆ ಕೊಟ್ಟರು ಹೀಗಾಯಿತಲ್ಲ ಎಂಬ ಖೇದವು ಆಸೆಯು ಕೈಗೂಡುವುದೆಂಬ ಮೋದವು ಬೆಳಕು ಕತ್ತಲೆಗಳಂತೆ ಮನದಲ್ಲಿ ಮನೆ ಮಾಡಿಕೊಂಡಿರಲು ಅಷ್ಟು ರಾಜಧಾನಿಯಲ್ಲಿದ್ದೆ ಆದರೆ ಆಸೆಯ ಕಾಟ ಬಲವಾಗಿ ಸಶರೀರವಾಗಿ ಸ್ವರ್ಗಕ್ಕೆ ಕಳುಹಿಸಬಲ್ಲ ಮಹಾತಪಸ್ವಿಯು ನನ್ನ ಚಾಂಡಾಲವನ್ನು ನಿರ್ಮೂಲ ಎಂದು ತಮ್ಮನ್ನು ಹುಡುಕಿಕೊಂಡು ಈಗ ಬಂದೆ ವಿಶ್ವಾಮಿತ್ರನು ಎಲ್ಲವನ್ನೂ ಕೇಳಿದನು ವಸಿಷ್ಠರು ತನ್ನನ್ನು ರಾಜಿದ್ದಾರೆ ಬೇಕಾದರೆ ಆತನು ಈ ಕಾರ್ಯವನ್ನು ಮಾಡಬಲ್ಲನೋ ಎಂದು ಹೇಳಿದ್ದಾರೆ ಗುರುಪತ್ನಿಯು ಇಷ್ಟಾರ್ಥ ಸಿದ್ದಿಯಾಗಲೆಂದು ಆಶೀರ್ವದಿಸಿದ್ದಾರೆ ಇದುವರೆಗೆ ಅನೇಕ ಕ್ಷತ್ರಿಯರು ದೇವ ಕಾರ್ಯಾರ್ಥವಾಗಿ ಲೋಕಾಂತರಗಳಿಗೆ ಹೋಗಿ ಬಂದಿದ್ದಾರೆಯೇ ದೇವಾಧಿಪತ್ಯವನ್ನು ನಿರ್ವಹಿಸಿದ್ದಾನೆ ಹೀಗಿರಲು ತ್ರಿಶಂಕು ತಾನು ಸ್ವರ್ಗಕ್ಕೆ ಹೋಗಬೇಕೆಂದರೆ ತಪ್ಪೇನು ಎಂದು ದೀರ್ಘವಾಗಿ ವಿಚಾರ ಮಾಡುತ್ತಾ ಹೇಳಿದನು ಆಯ್ತು ಮಹಾರಾಜ ನೀನು ಅನೇಕ ಯಾಗಗಳನ್ನು ಮಾಡಿರುವೆ ನಿನಗೆ ಸ್ವರ್ಗವು ದೊರತೆ ದೊರೆಯುವುದಲ್ಲ ಈಗೇನು ಅವಸರ ತ್ರಿಶಂಕು ಹೇಳಿದನು ದೇವ ತಾವು ಹೇಳಿದುದು ನಿಜ ನಾನು ಮಾಡಿ ಮಾಡಿರುವ ಯಾಗಗಳ ಫಲವಾಗಿ ಈ ದೇಹವು ಹೋದ ಮೇಲೆ ನನಗೆ ಸ್ವರ್ಗವು ಸಿಕ್ಕೆ ಸಿಕ್ಕುವುದು ಆದರೆ ಈಗ ಈ ಮಾನವ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಿ ಅಲ್ಲಿನ ಭೋಗಗಳನ್ನೆಲ್ಲ ಅನುಭವಿಸಬೇಕು ಮತ್ತೊಂದು ದೇಹ ಬಂದಾಗ ನಾನೇ ತಿನಪು ಇದ್ದು ಇಲ್ಲಿನ ಭೋಗಗಳೆಲ್ಲ ಮರೆಯದೇ ಇದ್ದರೆ ಆಯ್ತಲ್ಲ ಇದಕ್ಕಾಗಿ ಅಷ್ಟು ಆಯಾಸ ಪಡಬೇಕೆ ನಿಜವಾಗಿಯೂ ಹೊರಗಿನ ತತ್ವವಿಷ್ಟು ತಾವು ಕ್ಷತ್ರಿಯರು ಎಂಬುದರ ಮೇಲೆ ತಮ್ಮಲ್ಲಿ ಹೇಳುವೆನು ಅಪಚಾರವಾಗಿದ್ದರೆ ಕ್ಷಮಿಸಿ ಈ ದೇವತೆಗಳೆನ್ನುವರು ನಮ್ಮ ಹವಿಸುಗಳಿಂದ ತಾವು ಕೊಟ್ಟ ಆಹುತಿಗಳಿಂದ ಬರಿತು ನಮ್ಮನ್ನು ಆಳುವವರು ನಿಸ್ಸಂಪತ್ತಿಸ್ ನಿಶ್ಸಪತ್ನಾಗಿ ಈ ಭೂಮಿಯನ್ನೆಲ್ಲ ಗೆದ್ದು ಆಳುವಂತೆ ನನ್ನ ತಪೋಬಲದಿಂದ ಸ್ವರ್ಗವನ್ನು ಗೆದ್ದವನೆಂಬ ಕೀರ್ತಿಯನ್ನು ಸಂಪಾದಿಸಬೇಕು ಎಂದು ನನ್ನ ಒಳಗಿನ ಆಸೆ ಭಗವಾನರು ಇದನ್ನು ತಪ್ಪು ಎಂದಿದ್ದರೆ ಅದನ್ನೇ ನಾನು ಈ ಆಸೆಯನ್ನು ತುಳಿದು ಬಿಡುತ್ತಿದ್ದೆ ನಾನು ಈ ಆಸೆಯನ್ನು ತುಳಿದು ಬಿಡುತ್ತಿದ್ದೆ ಅಸಾಧ್ಯವಾದ ಆಸೆಗಳನ್ನು ಹಿಡಿದು ಹಂಬಲಿಸುವುದು ಸಾಹಸ ಹೇಳಿದಾಗಲೆಲ್ಲ ಆಗಲಿ ಏನು ಅವಸರ ಎನ್ನುತ್ತಿದ್ದರು ನನ್ನ ಭಾವನೆಯು ಇನ್ನಷ್ಟು ಹುರುಪುಗೊಂಡಿತು ಕೊನೆಗೆ ಅವರನ್ನು ಕೊಂಚ ಬಲಾತ್ಕರಿಸಿದೆ ಅವರ ಮನಸ್ಸು ನೊಂದಿತೇನೋ ಅದರಿಂದ ಹಾನಿಯಾಗದಿದ್ದರು ಅವರ ಮಕ್ಕಳಿಂದ ಹಾನಿಯಾಯಿತು ಈ ಪ್ರಯತ್ನವನ್ನೇ ಬಿಟ್ಟು ಬಿಟ್ಟರೆ ಹಾನಿಯನ್ನು ತಪ್ಪಿಸಿಕೊಳ್ಳಬಹುದಲ್ಲ ಹಾನಿಯನ್ನು ಕಳೆದುಕೊಳ್ಳಬೇಕು ಆಸೆಯನ್ನೂ ಗೆಲ್ಲಬೇಕು ಎಂದು ತಮ್ಮನ್ನು ಆಶ್ರಯಿಸಿದ್ದೇನೆ ತಾವೇ ಹೇಳಿ ಮನುಷ್ಯನು ಸ್ವರ್ಗವನ್ನು ಗೆದ್ದನು ಎಂಬುದು ಮನುಷ್ಯತ್ವಕ್ಕೆ ಗೌರವವಲ್ಲವೇ ಕ್ಷತ್ರಿಯನ್ನಲ್ಲದೆ ಅದರಲ್ಲೂ ಪ್ರತಾಪಶಾಲಿಯಾದ ಭಾಸ್ಕರನ ವಂಶದ ಕ್ಷತ್ರಿಯನ್ನಲ್ಲದೆ ಮತ್ತಾರು ತಾನೇ ಈ ಸಾಹಸವನ್ನು ಮಾಡಬೇಕು ಆದ್ದರಿಂದ ಪೂಜ್ಯರೆ ತಾವು ಮನಸ್ಸು ಮಾಡಿ ಆಗಬಹುದು ಎಂದರೆ ಇನ್ನೂ ಹತ್ತು ವರ್ಷಗಳ ವರ್ಷಗಳ ಮೇಲೆ ಆದರೂ ಚಿಂತೆಯಿಲ್ಲ ಅದುವರೆಗೆ ನಾನು ಒಂದು ಆಶ್ರಮದಲ್ಲಿ ಅಪ್ಪಣೆಯಾದರೆ ಇಲ್ಲಿನ ಒಂದು ಮೂಲೆಯಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ತಪಸ್ಸು ಮಾಡುತ್ತಿರುವೆನು ವಿಶ್ವಾಮಿಸನು ಯೋಚಿಸಿದನು ಸ್ವರ್ಗವೇನು ಕೇವಲ ಭೋಗ ಭೂಮಿ ಗೀತಾ ಭೋಗ ಎಡರಲ್ಲೂ ಮುಳುಗಿ ತೇಲುವುದು ಅರಮನೆಯ ಭೋಗದಲ್ಲಿ ಬೇಸರವಾದ ಅರಸನು ಸುರಭೂಮಿಯ ಭೋಗವನ್ನು ಬಯಸುತ್ತಿದ್ದಾನೆ ಅಷ್ಟೇ ಅಲ್ಲಿನ ಆ ಅಕ್ಷರೀಯರ ಸಹವಾಸ ಗಂಧರ್ವ ಗಂಧರ್ವ ನೃತ್ಯ ಗೀತಾದಿಗಳು ಆ ಮಂದಾರ ನಂದನವನಗಳು ಎಲ್ಲವೂ ಭೋಗಿಯ ಮನಸ್ಸನ್ನು ಸೆಳೆದರೆ ತಪ್ಪೇನು ನನಗೂ ಎಷ್ಟೋ ಸಲ ಬಂದಿರುವ ಯೋಚನೆಯೇ ಇದೆ ತಾನೇ ಇದು ಇಲ್ಲಿನ ಕ್ಷಣಿಕ ಬೇಡವೆಂದರು ಅಲ್ಲಿನ ನಿರಂತರ ಭೋಗ ಬೇಕೆಂದರೆ ತಪ್ಪೇನು ಆದರೆ ಈಗ ಇವನನ್ನು ನಾನು ಶಿಷ್ಯನೆಂದು ಅಂಗೀಕರಿಸಿದರೆ ಇವನಿಗೆ ಚಂಡಾಲತ್ವವು ಈ ಕೂಡಲೇ ಬರುವುದು ಆದ್ದರಿಂದ ಈತನನ್ನು ಸದ್ಯದಲ್ಲೇ ತಡೆಯೋಣ ಈ ಕಾರ್ಯವನ್ನು ಒಪ್ಪಿಕೊಂಡು ಒಪ್ಪಿಕೊಂಡು ಮಾಡಿದರೆ ಅನನೈಸಾಧ್ಯ ಅನನೈಸಾಧ್ಯವಾದ ಕಾರ್ಯವನ್ನು ಮಾಡಿದನೆಂದು ನನಗೂ ಕೀರ್ತಿ ಬರುವುದು ಆಗ ನನ್ನನ್ನು ಇತರ ಋಷಿ ಋಷಿಗಳು ತಪಸ್ಸುಗಳು ವಸಿಷ್ಠನಷ್ಟೇ ಅಲ್ಲದಿದ್ದರೂ ತತ್ಸಮನೆಂದಾದರೂ ಗೌರವಿಸುವರು ಎಂದು ಬಹುವಿಧವಾಗಿ ಪರ್ಯಾಲೋಚನೆ ಮಾಡಿ ಕೊನೆಗೆ ಹೇಳಿದನು ಭಗವಾನರು ಹೇಳಿದಂತೆ ಇದು ಕೇವಲ ಕಾಮ್ಯ ಆದರೂ ನೀನು ಕ್ಷತಿಯನಾದದ್ರಿಂದ ಅದು ಅಷ್ಟು ತಪ್ಪಲ್ಲ ಭಗವಾನರೇ ಮಾಡಿಸಬಹುದಾಗಿತ್ತು ಆದರೂ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಆಗಲಿ ಮಾಡೋಣ ಒಂಚ ಕಾಲ ನೀನು ಆಶ್ರಮದಲ್ಲಿಯೇ ಇರು ಈಗಲೇ ನೀನು ನನ್ನನ್ನು ಗುರುವೆಂದು ಅಂಗೀಕರಿಸಬೇಡ ನಾನು ಜಮದಗ್ನಿಯೊಡನೆ ಯೋಚಿಸುವುದಕ್ಕೆ ಇಷ್ಟವೇನೋ ಇಲ್ಲ ಇದೆ ಆದರೆ ಇದುವರೆಗೆ ಇಂತಹ ಯಾಗವನ್ನು ಯಾರೂ ಮಾಡಿಸಿಲ್ಲ ಆದ್ದರಿಂದ ವಿಧಾನ ದೇವತಾ ಮೊದಲಾದ ವಿವರಗಳನ್ನೆಲ್ಲ ಗೊತ್ತು ಮಾಡೋಣ ಅದುವರೆಗೆ ನೀನು ಆಶ್ರಮದ ಆಶ್ರಮದಲ್ಲಿ ಮಿಥುನಾಗಿರುವ ಎಂದನು ಆ ಮಾತು ತಿ ಒಪ್ಪಿಗೆ ಆಯಿತು ಆಗಲಿ ಎಂದು ಮಹಾರಾಜನು ಅಶ್ರಮವಾಸಿಯಾದನು